ಸಂಬೋಧನೆ ಒಂದಾನೊಂದು ಪುಟದ ವಿಷಯವನ್ನು ಬಾಯಿಯಿಂದ ನುಡಿದುಕೊಂಡು ಶತಪಥ ನಡೆಯುತ್ತಿದ್ದಾಗ ಗ್ರಂಥವಾಕ್ಯ ನೆನಪಿಗೆ ಬರಲಿಲ್ಲವೆನ್ನಿ ಆಗ ಶಾಸ್ತ್ರಿಗಳವರು ಬಲಗೈಯಿಂದ ತಮ್ಮ ಮೂಗನ್ನು ಹಿಡಿದುಕೊಂಡು ಎಡಕೆಣೆಗಳ ಮೇಲೂ ಪಟೀರೆಂದು ಬಡಿದುಕೊಳ್ಳುವರು ಗ್ರಂಥವಾಕ್ಯವು ತಪ್ಪದೇ ಸರಾಗವಾಗಿ ಬಾಯಿಗೆ ಬಂದಾಗ ಶಾಸ್ತ್ರಿಗಳವರು ಯಲ ವಾಮನ ವಿದ್ವಾಂಸನಾಗ ವಿದ್ವಾಂಸನಾಗಬಿಟ್ಟಿಯೋ ಎಂದು ತಮ್ಮನ್ನು ತಾವೇ ಪ್ರೋತ್ಸಾಹಿಕೊಳ್ಳುವರು ಹಾಗಲ್ಲದೆ ಹೋದಾಗ ಎಲ ವಾಮನ ಏನು ಮೂರ್ಖ ಹುಟ್ಟಿದೆಯೋ ಎಂದು ತಮ್ಮನ್ನು ತಾವೇ ದಂಡಿಸಿಕೊಳ್ಳುವರು ಹೇಗೆ ಮನುಷ್ಯನು ತನ್ನೊಳಗಿನ ಮೌಢ್ಯದಿಂದ ತಾನು ತಾನಲ್ಲದೆ ಬೇರೆ ಯಾರೋ ಎಂಬಂತೆ ನಡೆದುಕೊಳ್ಳುತ್ತಾನೆ ಎಂಬುದನ್ನು ನಿದರ್ಶನ ವೇದಾಂತ ಪಾಠ ಕಾಲದಲ್ಲಿ ಹೇಳಿದ ಕಥೆ ಇದು ಸಾಂಪ್ರದಾಯಿಕ ಕ ಸಾಂಪ್ರದಾಯಿಕತೆ ಶಾಸ್ತ್ರಿಗಳವರು ಶಾಸ್ತ್ರಕರ್ಮ ಸದಾಚಾರಗಳ ವಿಷಯದಲ್ಲಿ ಶ್ರದ್ಧೆಯೇ ಮೂರ್ತಿ ಭವಿಸಿದಂತೆ ನಡೆದುಕೊಳ್ಳುತ್ತಿದ್ದರು ದಿನ ದಿನ ಮರುಹೊತ್ತು ಮನೆಯಲ್ಲಿ ಪೂಜೆ ಸೋಮವಾರ ಏಕಾದಶ ವಾರ ರುದ್ರಾಭಿಷೇಕ ಭಾನುವಾರ ಸೂರ್ಯ ನಮಸ್ಕಾರ ಯಾವ ಯಾವುದೋ ವ್ರತಗಳು ಹೀಗಾಗಿ ಅವರಿಗೆ ಬಹುಮತಿಗೆ ಒಪ್ಪತ್ತಿನ ಊಟ ಒಂದು ದಿನ ಪಾಠಕಾಲದಲ್ಲಿ ಭಾಷ್ಯದ ಅವಿ ವಿಷಯಾನಿ ಶಾಸ್ತ್ರಿ ಎಂಬ ವಾಕ್ಯವನ್ನು ಕುರಿತು ಅರ್ಧ ಗಂಟೆಯ ಕಾಲ ಉಪನ್ಯಾಸ ಮಾಡಿದರು ಆ ಸಮಯದಲ್ಲಿ ಆತ್ಮವಸ್ತು ಪರಮಶುದ್ಧವಾದದ್ದು ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವಭಾವವಾದದ್ದು ನ ಶಾಸ್ತ ನ ಶಾಸ್ತ್ರ ಇತ್ಯಾದಿ ವಾಕ್ಯಗಳನ್ನು ಉದಾಹರಿಸಿ ಪರತತ್ವದ ಸ್ವರೂಪವನ್ನು ಹೇಳಿ ಕೇಳಿದವರಿಗೆ ಕುಲಕಾಂಕನವನ್ನುಂಟು ಮಾಡಿದರು ಮರನೆಯ ದಿನ ನಾನು ಪ್ರಕಾರ ಪಾಠಕ್ಕಾಗಿ ಹೋದಾಗ ಅವರ ಮನೆಯವರು ಶಾಸ್ತಿಗಳು ನೆನ್ನೆ ರಾತ್ರಿಯೇ ಊರಿಗೆ ಯಜ್ಞಕ್ಕೋಸ್ಕರ ದಯ ಮಾಡಿಸಿದರು ಬರಲು ಎರಡು ಮೂರು ದಿನ ಆದೀತು ಎಂದು ಹೇಳಿದರು ನಾನು ಶಾಸ್ತ್ರಿಗಳವರನ್ನು ಮತ್ತೆ ಕಂಡಾಗ ಈ ವಿಚಾರವನ್ನು ಎತ್ತಿದೆ ಅವರು ನಗುಮುಖದಿಂದ ಹೇಳಿದರು ಹೌದು ಹೌದು ಆ ಹೊತ್ತು ಹೇಳಿದ್ದೇ ಅಲ್ಲ ಜ್ಞಾನಿಗಳಿಗೆ ಸಂಬಂಧಪಟ್ಟದ್ದು ಅದು ಸದಾಶಿವ ಬ್ರಹ್ಮೇಂದ್ರರಂಥವರಿಗೆ ಅನ್ವಯಿಸತಕ್ಕದ್ದು ನಾವು ಇನ್ನು ಕರ್ಮ ಪ್ರಪಂಚದಲ್ಲೇ ಇದ್ದೇವಲ್ಲ ಪುಣ್ಯ ಕರ್ಮದಿಂದ ಮನಸ್ಸು ಪರಿಪಕ್ವವಾದ ಮೇಲೆ ಬರುವ ಸ್ಥಿತಿ ಅದು ಈಗ ಕರ್ಮ ಮಾಡೋಣ ಶ್ರೌತ ಕರ್ಮನಿಷ್ಠೆ ಶಾಸಿಗಳವರ ಸಮೀಪ ಬಂಧುಗಳೊಬ್ಬರು ಸೋಮಯಾಜಿಗಳು ಶಾಸಿಗಳವರ ಆಶ್ರಯದಲ್ಲಿ ಆ ಬಂಧುಗಳು ಬೆಂಗಳೂರು ಶಂಕರ ಆವರಣದಲ್ಲಿ ಒಂದು ಯಾಗ ಮಾಡಿದರು ನಾನು ಹೋಗಿ ನೋಡಿದೆ ಆ ಯಾಗ ಪ್ರಾರಂಭಕ್ಕೆ ಹದಿನೈದು ದಿನ ಹಿಂದೆ ಅದಕ್ಕಾಗಿ ದ್ರವ್ಯ ಸಹಾಯ ಸಂಪಾದಿಸಿಕೊಡಬೇಕೆಂದು ನನಗೆ ಶಾಸ್ತ್ರಿಗಳು ಆಜ್ಞೆ ಮಾಡಿದರು ನಾನು ಹೇಳಿದೆ ನನ್ನ ಸ್ನೇಹಿತರು ದ್ರವ್ಯ ಸಹಾಯ ಮಾಡಬಲ್ಲರು ದೇಶಾಂತರ ಸಂಚಾರ ಮಾಡಿರುವರು ಸಮುದ್ರಯಾನ ಮಾಡಿ ಬಂದವರಾಯ್ತಲ್ಲ ಶಾಸ್ತ್ರಿಗಳು ಇದರಿಂದ ಆ ಸಮಸ್ತ ಪಾಪಗಳು ಪರಿಹಾರವಾಗಿಬಿಡುತ್ತದೆ ಹೀಗೆ ಸಮಾಧಾನ ಹೇಳಿದರು ಈ ಕಾಲದವರದ್ದು ಮತ್ತೊಂದು ಶಂಕ ಉಂಟಲ್ಲ ಪ್ರಾಣಿ ಹಿಂಸೆ ಆಗ್ತದೆ ಇತ್ಯಾದಿಯಾಗಿ ಅದು ಅಸಂಗತ ಭಾವನಾ ಪಶುವಿಗೆ ಸ್ವರ್ಗಾದಿಲೋಕ್ರಾಪ್ತವಾಗ್ತದೆ ಅದಕ್ಕೆ ಹಿರಣ್ಯ ಶೃಂಗ ಬರುತ್ತದೆ ಹಿಂಸೆಗೆ ಬದಲಾಗಿ ಉಪಕಾರವೇ ಆಗ್ತದೆ ಅದು ಅವರ ನಂಬಿಕೆ ನಂಬಿಕೆ ಎಂಬುದು ಪರಮ ಪೂಜೆ ವಸ್ತು ಅನೇಕರು ಸಂದೇಹ ಪಟ್ಟಿದ್ದನು ಶಾಸಿಗಳು ದೃಢವಾಗಿ ನಂಬಿ ಆದ ಅಡ್ಗೆವನ್ನು ಚಿತ್ರಣ ಶುದ್ಧಿಯಿಂದ ನಡೆದ ನಡೆದರಲ್ಲ ಅದರ ವಿಷಯದಲ್ಲಿ ನನ್ನ ಗೌರವ ಅದಕ್ಕೆ ಮನ್ನಣೆ ಒಂದು ಪ್ರಕರಣ ಒಂದು ದಿನ ಮಧ್ಯಾಹ್ನ ಸುಮಾರು ಮೂರು ಗಂಟೆ ನಾನು ಪಾಠಕ್ಕಾಗಿ ಶಂಕರಮಠದ ದಕ್ಷಿಣ ಪಾರ್ಶ್ವದಲ್ಲಿರುವ ಸತ್ರದ ಬಳಿ ಪದ್ಧತಿಯಂತೆ ನಿಂತಿದ್ದೆ ಅಂದು ಮೈಸೂರು ವಿದ್ಯಾ ಇಲಾಖೆಯ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದ ಬಿ ದಾಸಪ್ಪನವರು ಮಾರ್ಗವಶಾತ್ ಹೋಗುತ್ತಿದ್ದವರು ನನ್ನನ್ನು ಕಂಡು ಹತ್ತಿರ ಬಂದರು ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಹಾವಿದ್ವಾಂಸರು ನನ್ನ ಬಾಲ್ಯದಿಂದ ನನ್ನನ್ನು ಬಲ್ಲವರು ಅವರು ಮಹಾರಾಜ ಕಾಲೇಜ್ ಹಾಸ್ಟೆಲಿನ ವಾರ್ಡನ್ ಅಧಿಕಾರಿಯಾಗಿದ್ದಾಗ ನಾನು ಆ ಹಾಸ್ಟೆಲ್ನಲ್ಲಿದ್ದೆ ಅಷ್ಟೇ ಅಲ್ಲದೆ ನನ್ನ ತಂದೆಯ ಅಪೇಕ್ಷೆಯ ಮೇರೆಗೆ ನನಗೆ ಮೈಸೂರಿನಲ್ಲಿ ಗಾಡಿಯನ್ನಿನಂತೆ ಇದ್ದವರು ಜಾಸಪ್ಪನವರು ಅವರ ಮನೆಗೆ ನಾನು ವಾರ ಹೋಗುತ್ತಿದ್ದೆ ಅಂದಿನಿಂದ ಅವರಿಗೆ ನನ್ನಲ್ಲಿ ತುಂಬ ವಿಶ್ವಾಸ ನನ್ನಿಂದ ಶೇಕ್ಸ್ಪಿಯರ್ ಗಿಬ್ಬನ್ ಮೊದಲಾದ ಉತ್ ಗ್ರಂಥಗಳನ್ನು ಓದಿಸುತ್ತಿದ್ದರು ಈ ಹಳೆಯ ವಾಸದಿಂದ ಅವರು ನನ್ನನ್ನು ಕೇಳಿದರು ಇದೇನೋ ಇಲ್ಲಿದ್ದಿ ನಾನು ಪಾಠಕ್ಕಾಗಿ ಎಂದು ವಿಷಯವನ್ನು ಕೊಂಚ ಹೇಳಿದೆ ದಾಸಪ್ಪನವರು ಸಂತೋಷ ನಾನು ಶಾಸಕಗಳನ್ನು ನೋಡಬೇಕೆಂದುಕೊಳ್ಳುತ್ತಿದ್ದೆ ಈಗ ಒಳ್ಳೆಯ ಸಮಯವೇ ಆಯಿತು ಎಂದು ನಿಂತರು ಒಂದೆರಡು ನಿಮಿಷಗಳೊಳಗಾಗಿ ಶಾಸ್ತ್ರಿಗಳು ಅಲ್ಲಿಗೆ ಚಿತ್ರಿಸಿದರು ನಮಸ್ಕಾರ ಪ್ರತಿ ನಮಸ್ಕಾರಗಳಾದ ಮೇಲೆ ದಾಸಪ್ಪನವರು ಹೇಳಿದರು ಒಂದು ಪದದ ಅರ್ಥವನ್ನು ತಮ್ಮಲ್ಲಿ ಕೇಳಿ ತಿಳಿದುಕೊಳ್ಳಬೇಕೆಂದು ಕುತೂಹಲವಿತ್ತು ಏನದು ಅಪ್ಪಣೆ ಮಾಡೋಣವಾಗಲಿ ಸುಮೃಡೀಕಾ ಸರಸ್ವತಿ ಎಂದು ಬರುತ್ತದಲ್ಲ ವೇದದಲ್ಲಿ ಸುಮೃಡೀಕಾ ಎಂದರೆ ಏನು ಅಭಿಪ್ರಾಯ ಆಫೀಸಿಗೆ ಹೊರಟ ಹಂಗದೆ ಯಜಮಾನರು ಹೀಗೆ ಶಾಸ್ತ್ರಿಗಳು ವಿಷಯಾಂತರಕ್ಕೆ ತಿರುಗಿದರು ನಾನು ಹೇಳಿದ್ದು ಏನು ನಡೆದುಕೊಂಡೇ ಹೋಗ್ತಿರೋಣಾಗ್ಯದೆಲ್ಲ ಈ ಬಿಸಿಲಾಗೆ ಏನೋ ಹೊರಟೆ ಹಾಗೆ ಯೋಚನೆ ಮಾಡುತ್ತ ಸುಮ್ರು ಆಫೀಸಿಗೆ ಹೊತ್ತಾಗ್ತದಲ್ಲ ಹೊತ್ತು ಸ್ವಲ್ಪ ಸರಿ ಸುಮ್ರು ಇಷ್ಟು ಹೊತ್ತಿಗೆ ಸಹನೆ ಮುಗಿದಿತ್ತು ಅವರು ದಾಸಪ್ಪನವರ ಕಡೆ ತಿರುಗಿ ಕೈಬೆಟ್ಟಿನಿಂದ ಅವರ ಕಾಲ ತೋರಿಸಿ ಹೇಳಿದರು ಕಾಲಾಗೆ ಅದು ಇರುವ ಕಾಲಕ್ಕೆ ಬಾಯಾಗೆ ವೇದಾಕ್ಷರ ಬರತಕ್ಕದ್ದಲ್ಲ ದಾಸಪ್ಪನವರು ಇಂಗ್ಲೆಂಡಿನವರು ಜರ್ಮನಿಯವರು ವೇದವನ್ನು ನಮಗೆ ಭಾಷಾಂತರ ಮಾಡಿಕೊಟ್ಟಿದ್ದಾರಲ್ಲ ಅದು ಇರಬಹುದು ತಾವೆಲ್ಲ ಬೈಬಲು ಮೊದಲಾದ ಅವರ ಗ್ರಂಥಗಳನ್ನು ನೋಡೋ ನಕ್ಕಾಗ್ತದಲ್ಲ ವಾಕ್ಯವರಿಗೆ ಅರ್ಥವಾಗಬಹುದು ಪೂಜ್ಯ ಬುದ್ಧಿ ಉಂಟೋ. ಆ ಬಿಳಿ ನಮವೇದ ವಾಕ್ಯದ ಅರ್ಥವಾಗಬಹುದು ಅಥವಾ ಅರ್ಥವಾಯಿತೆಂಬ ಭ್ರಾಂತಿ ಇರಬಹುದು ಪೂಜ್ಯ ಬುದ್ಧಿ ಉಂಟು ಆ ಆಚಾರ ಪರಿಪಾಲನೆ ಶಾಸ್ತ್ರಿಗಳವರು ಕೊಂಚ ಬೆಳೆಸಿದರು ಹೀಗೆ ತಾವೆಲ್ಲ ದೊಡ್ಡ ದೊಡ್ಡ ಉದ್ಯೋಗಗಳಿರೋಣಾಗ್ಯದೆ ನಾವು ತಾವು ತಮ್ಮಂಥವರೊಡನೆ ನೋಡಲಿಕ್ಕೆ ಕಚೇರಿಗೆ ಬಂದರೆ ಅದಕ್ಕೆ ಒಂದು ಉಡುಪಿನ ಮರ್ಯಾದಿ ಎಲ್ಲಿ ಕೊಡಬೇಕು ಎಲ್ಲಿ ನಿಲ್ಲಬೇಕು ಎಂಬಿ ಮರ್ಯಾದೆಗಳುಂಟು ಅರಮನೆಗೆ ಹೋಗುವಾಗ ತಲೆಗೆ ಹೇಗೆ ಶಾಲು ಸುತ್ತಬೇಕು ಎಂಥ ದೋತ್ರ ಉಡಬೇಕು ಇತ್ಯಾದಿ ಮರ್ಯಾದೆಗಳುಂಟು ಲೌಕಿಕ ವಿಷಯಗಳಲ್ಲೇ ಪರಬ್ರಹ್ಮ ಪ್ರತಿ ವೇದಕ್ಕೆ ಮರ್ಯಾದೆ ಬೇಡವು ಆಚಾರ್ಯ ಸನ್ನಿಧಿಗೆ ದಯಮಾಡಿಸುವಾಗ ಪಾದರಕ್ಷೆ ಮೊದಲಾದವನ್ನು ದೂರವಾದಾಗೆ ಬಿಡಬೇಕಷ್ಟೇ ಹೀಗೆಲ್ಲ ವಾದ ಹೇಳಿದರು ದಾಸಪ್ಪನವರು ವಿನಯದಿಂದಲೂ ಸಂತೋಷದಿಂದಲೂ ಅದನ್ನು ಕೇಳಿ ಅಂಗೀಕರಿಸಿ ತಾವು ಮತ್ತೊಮ್ಮೆ ಮಡಿಯಲ್ಲಿ ಬಂದು ಶಾಸ್ತ್ರಿಗಳವರನ್ನು ಕೇಳುವುದಾಗಿ ಹೇಳಿದರು ದಾಸಪ್ಪನವರು ವೇದಶಾಸ್ತ್ರಗಳಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವರು ಅವರು ಶೃಂಗೇರಿಯ ಸನ್ನಿಧಾನದಲ್ಲಿ ಅನುಗ್ರಹಕ್ಕೆ ಪಾತ್ರರಾಗಿದ್ದವರು ಅವರಿಗೆ ಶಾಂಕರ ಭಾಷ್ಯದ ಹತ್ತಾರು ಭಾಗಗಳು ಮುಕ್ ಸರ್ವದ ಪರತತ್ವ ಚಿಂತನೆಯಲ್ಲಿ ಭಗ್ನರಾಗಿರುತ್ತಿದ್ದರು ಅವರು ಪದೇ ಪದೇ ಶೃಂಗೇರಿಗೆ ಹೋಗುತ್ತಿದ್ದ ಕಾರಣದಿಂದಲೂ ಗುರುಗಳ ಕಟಾಕ್ಷಕ್ಕೆ ಪಾತ್ರರಾಗಿದ್ದ ಕಾರಣದಿಂದಲೂ ಶಾಸ್ತ್ರ ಪ್ರಸಂಗಗಳಲ್ಲಿ ಕುತೂಹಲ ಉಳ್ಳವರಾಗಿದ್ದ ಕಾರಣದಿಂದಲೂ ಅವರಲ್ಲಿ ವಿರೂಪಾಕ್ಷ ಶಾಸ್ತ್ರೀಗಳವರಿಗೂ ಸ್ನೇಹವಿತ್ತು ಆ ನಡೆದದ್ದು ಮೇಲಿನ ಮಾತುಕತೆ ಶಾಸ್ತ್ರೀಗಳವರ ದರ್ಶನಕ್ಕಾಗಿ ಬಹುಮಂದಿ ಬರುತ್ತಿದ್ದರು ಹಾಗೆ ಬಂದವರು ಶಾಸ್ತ್ರಿಗಳವರಿಗೆ ಶಾಸ್ತಾಂಗ ಪ್ರಣಾಮ ಮಾಡುತ್ತಿದ್ದರು ಆಗ ಶಾಸ್ತ್ರಿಗಳವರು ಆಶೀರ್ವಾದ ಮಾಡುತ್ತಿದ್ದದು ಹೀಗೆ ಭಗವತಿ ವಾಸುದೇವಿ ಅವಿಚ್ಛಿನ್ನ ಭಕ್ತಿರಸ್ತು